ಲಕ್ಷ್ಮೀ ಬ್ರಹ್ಮಾದಿ ಸಮಸ್ತರಿಗೂ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನೇ ಸರ್ವೋತ್ತಮ ಅಂತಲು ಸೋಹಂ ಉಪಾಸನೆ ಅನ್ನೋದು ಮಹಾ ಅನರ್ಥಕ್ಕೆ ಕಾರಣ ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ದಾಸೋಹಂ ಅಂತ ಉಪಾಸನೆ ಮಾಡಿದ್ರೆ ಸಂಸಾರ ಬಂದರದಿಂದ ತಾರಕ ಸೋಹಂ ಅಂತ ಉಪಾಸನೆ ಮಾಡಿದ್ರೆ ಅದು ಮಾರಕ ಅಂತ ವಾಸುದೇವ ಏಕಪ್ರಕಾರದ ಬ್ರಹ್ಮ ರುದ್ರ ಶತೀ ಶಮುದಲಾದ ಅಮರರೆಲ್ಲರೂ ದಾಸರೆನಿಸುವರು ಈ ಸುಮಾರ್ಗವ ಬಿಟ್ಟು ಸೋಹಂ ಉಪಾಸನೆ ಗೈವ ನರ ದೇಹಜ ದೈಹಿಕ ಕ್ಲೇಶಗಳು ಬರಲು ಅವನೇಕೆ ಬಿಡಿಸಿಕೊಳ್ಳ ಪರಮಾತ್ಮ ಒಬ್ಬನೇ ಏಕಪ್ರಕಾರವಾಗಿ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಈಶಾ ಅಂತ ಕರೆಸ್ಕೋತಾನೆ ಬ್ರಹ್ಮ ರುದ್ರ ಇಂದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನಿಗೆ ದಾಸರು ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ತೃಣಜೀವರ ಪರ್ಯಂತ ಎಲ್ಲರೂ ಪರಮಾತ್ಮನಿಗೆ ದಾಸರೇ ಕೇವಲ ಅಷ್ಟೇ ಅಲ್ಲ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತಾವಸ್ಥೆ ಎಲ್ಲ ಕಾಲದಲ್ಲೂ ಕೂಡ ಪರಮಾತ್ಮನೇ ಈ ಶಾಜಿಯವರೆಲ್ಲರೂ ಕೂಡ ದಾಸರು ಈ ಒಳ್ಳೆಯ ಉಪಾಸನಾ ಮಾರ್ಗವನ್ನು ಬಿಟ್ಟು ಸುಮಾರ್ಗವನ್ನು ಬಿಟ್ಟು ಸೋಹಂ ಅಂತ ಉಪಾಸನೆ ಮಾಡುವವರು ಅಂತಹ ಜೀವ ದೇಹಜ ದೈಹಿಕ ಕ್ಲೇಷಗಳು ದೇಹಕ್ಕೆ ಅಥವಾ ದೇಶಕ್ಕೆ ಸಂಬಂಧಪಟ್ಟ ದುಃಖಗಳು ಇದೆಲ್ಲ ಬಂದರೆ ತಾನು ಸ್ವತಂತ್ರ ಅಂದಮೇಲೆ ಅದನ್ನೆಲ್ಲ ತಾನೇ ಪರಿಹಾರ ಮಾಡ್ಕೋಬೋದಾಗಿತ್ತು ಯಾವುದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಭಾಗವತ ತಿಳಿಸತ್ತೆ ಜೀವಕರ್ತೃತ್ವ ಪಕ್ಷೆ ಜೀವನೇ ಕರ್ತೃ ಆಗಿದ್ದರೆ ಅಂದರೆ ಸ್ವತಂತ್ರ ಕರ್ತೃ ಆಗಿದ್ದರೆ ಹಿತಂ ಅಕರಣಂ ಅಹಿತಂ ಕರಣಂ ಅದು ಆಗಲೇಬಾರ್ದಾಗಿತ್ತು ಮಾಡೋದಕ್ಕೂ ಆ ಹಿತವನ್ನು ಮಾಡದೆ ಇರೋದಕ್ಕೂ ಆಗ್ತಾಯಿಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಅವನು ಅಸ್ವತಂತ್ರ ಅಂತ ಉದಾಹರಣೆ ಕೈ ಮೇಲೋ ಮೈಮೇಲೋ ಮೇಲೋ ಒಂದು ಸೊಳ್ಳೆ ಕೂತಿದೆ ಅದನ್ನು ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹೇಳ್ತಾನೆ ತಾನೆ ತಿಂತಾನೆ ಅಂದಮೇಲೆ ಏನಾಯಿತು ಅವನು ಆದರಿಂದ ಲಕ್ಷ್ಮಿ ಲಕ್ಷ್ಮೀ ಬ್ರಹ್ಮಾದಿಗಳೆಂದು ಹಿಡಿದು ತೃಣಜೀವ ಪರ್ಯಂತ ಎಲ್ಲರೂ ಕೂಡ ಅನಾದಿ ಅನಂತ ಕಾಲಕ್ಕೂ ಭಗವಂತನ ದಾಸರೇ ಅವನೊಪ್ಪನೇ ಈಶಾ ಜಗತ್ತಿನಲ್ಲಿ ಎರಡು ಮಾರ್ಗ ಇದೆ ಒಂದು ಸುಮಾರ್ಗ ಒಂದು ದುರ್ಮಾರ್ಗ ಸುಮಾರ್ಗದಲ್ಲಿ ಭಗವಂತನೇ ಸರ್ವತಂತ್ರ ಸ್ವತಂತ್ರ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲ ಪರಮಾತ್ಮನ ಅಧೀನರು ಪರಮಾತ್ಮರ ಸೇವಕರು ಅವನೇ ಸರ್ವೇಶ್ವರ ಇತರರೆಲ್ಲರೂ ಕೂಡ ಪರಮಾತ್ಮನಿಂದ ನಿಯಮನಕ್ಕೆ ಒಳಪಟ್ಟರು ನಿಯಮ್ಯರು ಒಳಪಟ್ಟವರು ಭಗವಂತ ಸರ್ವೋತ್ತಮ ಅವನೇ ನಿಯಮನ ಮಾಡ್ತಕ್ಕಂಥವನು ವಾಯುದೇವರು ಜೀವೋತ್ತಮರು ಪಂಚವೇದ ತಾರತಮ್ಯ ಜಗತ್ಸತ್ಯತ್ವ ಎಲ್ಲವೂ ಕೂಡ ನಿತ್ಯ ಜಗತ್ತು ಸತ್ಯ ಮಿಥ್ಯ ಅಲ್ಲ ಈ ಉತ್ತಮ ಅನುಸಂಧಾನದಿಂದ ಯಾರು ಭಗವಂತನನ್ನು ಉಪಾಸನೆ ಮಾಡ್ತಾರೋ ಅದು ಸುಮಾರ್ಗ ಸರಿಯಾದ ರೀತಿಯಲ್ಲಿ ಉಪಾಸನೆ ದುರ್ಮಾರ್ಗ ಅಂದ್ರೆ ನಾನೇ ಈಶ್ವರ ಅಹಂ ಹೋಗಿ ನಾನೇ ಕರ್ಮ ಮಾಡಿದ್ದು ಅದನ್ನ ನಾನೇ ಫಲಭೋಗ್ತು ನಾನೇ ಸ್ವತಂತ್ರ ಜೀವನಿಗೂ ಈಶನಿಗೂ ಭೇದ ಇಲ್ಲ ಅಭೇದ ಚಿಂತನೆ ಪ್ರಾಪಂಚಿಕ ವಿಷಯಗಳೆಲ್ಲವೂ ಕೂಡ ವ್ಯಾವಹಾರಿಕ ಸತ್ಯನೇ ಹೊರತೋ ಪಾರಮಾರ್ಥಿಕ ಸತ್ಯ ಅಲ್ಲ ಮಿಥ್ಯಾಭೂತವಾದದ್ದು ಜೀವ ಅಜ್ಞಾನ ದಿಸೆಯಿಂದ ಭ್ರಮ ಆವರಣದಿಂದ ಯುಕ್ತನಾಗಿ ತಾನೇ ಈಶಾ ಅನ್ನೋ ಭಾವವನ್ನು ಮರೆತೋ ಅವನಿಂದ ತಾನು ಭಿನ್ನ ಅಂತ ಕೆಲವೊಮ್ಮೆ ತಿಳ್ಕೊತಾನೆ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಮಾಡ್ತಾರಲ್ಲ ಅವನು ಸೋಹಮ್ ಉಪಾಸನಾ ಕ್ರಮ ಮಾಡ್ತಾನೆ ಅದನ್ನೇ ಅಂದರೆ ಭಗವಂತನೇ ನಾನು ಅಂತ ಸೋ ಅಹಂ ಅಂತ ಆದ್ದರಿಂದ ಸಹ ಅಹಂ ಸೋಹಮ್ ಆದ್ದರಿಂದ ಅದು ತಪ್ಪು ಮಿಥ್ಯೋಪಾಸನೆ ಅದು ಅದು ನರಕ ಅಂದಂಥ ಮಸಿಗೆ ಕಾರಣ ಆಗುವಂಥದ್ದು ಅಂತ ಒಂದು ಪಕ್ಷ ಜೀವನೇ ಸ್ವಲ್ಪತಂತ್ರ ಸ್ವತಂತ್ರನಾಗಿದ್ದರೆ ಅವನೇ ಈಶ ಆಗಿದ್ದಲ್ಲೇ ತನಗೆ ಕಾಲ ಕಾಲಕ್ಕೆ ಬರ್ತಕ್ಕಂಥ ರೋಗ ಉಪದ್ರವಾದಿಗಳನ್ನು ದೇಶ ಕಾಲಾದಿಗಳಿಂದ ಆಗ್ತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ಈ ರೀತಿಯಾಗಿ ದುಃಖಗಳಾಗ್ತಾ ಇದೆ ಅದನ್ನು ಯಾವುದೂ ತಾನೇ ತಾನು ಪರಿಹಾರ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಜೀವನೇ ಈಶ್ವರ ಆಗಿದ್ದರೆ ಅವನ ಸಂಕಲ್ಪ ಎಲ್ಲವೂ ಕೂಡ ಸತ್ಯ ಸಂಕಲ್ಪ ಆಗಬೇಕಿತ್ತು ಭ್ರಷ್ಟ ಸಂಕಲ್ಪ ಆಗ್ತಾ ಇದೆ ಅದು ಯಾಕಾಗತ್ತೆ ಎಲ್ಲ ಅಭಿಷ್ಟಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಆದರೆ ಇದೆಲ್ಲವೂ ಕೂಡ ಕೇವಲ ಭ್ರಮೆ ಆದ್ದರಿಂದ ಯಾವುದೂ ಕೂಡ ಸರಿ ಅಲ್ಲ ಅದರಿಂದ ದುರ್ಮಾರ್ಗದಲ್ಲಿ ಉಪಾಸನೆಯನ್ನು ಮಾಡಬಾರದು ಅಂತ ತಿಳಿಸ್ತಾರೆ ಬ್ರಹ್ಮ ರುದ್ರ ಶತೀಶ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು ಅಂತ ಬ್ರಹ್ಮ ರುದ್ರ ಶಚಿಪತಿ ಇಂದ್ರ ಎಲ್ಲರೂ ಕೂಡ ಕೇವಲ ಚಿನ್ಮಯ ಶರೀರೇ ಅಲ್ಲ ಎಲ್ಲರೂ ಕೂಡ ಪ್ರಾಕೃತವಾಗಿರತಕ್ಕಂಥ ಪಾಂಚಭೌತಿಕ ಶರೀರವನ್ನು ಹೊಂದಿರೋರೆ ಆದರಿಂದ ಆ ಎಲ್ಲ ಜೀವರ ಶರೀರವು ಕೂಡ ಪರಿಣಾಮ ಹೊಂದುವ ಸ್ವಭಾವ ಇರೋದರಿಂದ ಅದು ಶಶ್ವತ ಏಕ ಪ್ರಕಾರವಾಗಿ ಇರಲ್ಲ ವ್ಯತ್ಯಾಸವನ್ನು ಹೊಂದುತ್ತಾನೇ ಇರುತ್ತೆ ಏಕಪ್ರಕಾರವಾಗಿ ಯಾವತ್ತೂ ಇರೋದಿಲ್ಲ ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಅಂತ ಆದ್ದರಿಂದ ಪ್ರಾಕೃತ ಶರೀರವನ್ನು ಹೊಂದಿರುವಂಥ ಬ್ರಹ್ಮಾದಿ ಸಕಲ ಜೀವರು ಕೂಡ ಅನೃತ ಅಂತ ಈ ರೀತಿಯಾಗಿ ಕರೆಸ್ಕೋತಾರೆ ಏಕಪ್ರಕಾರವಾಗಿ ಅವರೆಲ್ಲರೂ ಪರಮಾತ್ಮನ ದಾಸರು ಎಂದು ಈಶರಾಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅದ್ವೈತಿ ಪ್ರಶ್ನೆಯನ್ನು ಮಾಡ್ತಾರೆ ಪೂರ್ವಪಕ್ಷ ಮಾಡಿಕೊಂಡು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮೊದಲಾಗಿರ್ತಕ್ಕಂಥ ಶ್ರುತಿಗಳು ಜೀವ ಪರಮಾತ್ಮರಿಗೆ ಐಕ್ಯವನ್ನು ಹೇಳ್ತಾ ಇದೆ ಅಂತ ಅವರು ವಾದ ಮಾಡ್ತಾರೆ ಈಗ ಸಂಸಾರದಲ್ಲಿ ಐಕ್ಯ ಇಲ್ಲದೇ ಇದ್ದರೂ ಮುಂದೆ ಮೋಕ್ಷದಲ್ಲಿ ದಾಸರಿಗೆ ಈಶನ ಐಕ್ಯ ಬರೋದರಿಂದ ದಾಸತ್ವ ಅನ್ನೋದು ಹೊರಟು ಹೋಗುತ್ತೆ ಅವರ ಅಭಿಪ್ರಾಯ ಇಲ್ಲಿ ಮಾತ್ರವೂ ಭೇದ ಅಲ್ಲಿ ಒಂದೇ ಎಂಬ ಆದರೆ ಜೀವರ ದಾಸ್ಯತ್ವ ಅನ್ನೋದು ಹೊರಟು ಹೋದರೆ ಆಗ ಈಶನ ಈಶತ್ವವೂ ಹೋಗಲೇಬೇಕಾಗತ್ತೆ ದಾಸರಿದ್ದರೆ ತಾನೇ ಅವನಿಗೊಬ್ಬ ಈಶ ಬೇಕಾಗಿರೋದು ದಾಸರೇ ಇಲ್ಲ ಅಂದಮೇಲೆ ಈಶನಿಗೇನು ಬೆಲೆ ಈಶತ್ವದ ಪ್ರಶ್ನೆಯೇ ಇಲ್ಲ ಅಂತ ಈಶತ್ವ ಅನ್ನೋದು ಏಕಪ್ರಕಾರದ ಈಶನೆಸುವಂತ ಹಿಂದೆ ಹೇಳಿರ್ತಕ್ಕಂಥ ವಚನಗಳಲ್ಲಿ ಭಾಗವತ ಉಪನಿಷತ್ ವಚನಗಳಲ್ಲಿ ಸ್ಪಷ್ಟವಾಗಿದೆ ಆದ್ದರಿಂದ ಇದಕ್ಕರ್ಥ ಏನು ಅಂದರೆ ಸಂಸಾರದಲ್ಲಿ ತನ್ನ ಅಧೀನದಲ್ಲಿರ್ತಕ್ಕಂಥ ಜೀವರು ಮುಕ್ತಿಯಲ್ಲಿ ಸ್ವತಂತ್ರರಾಗ್ತಾರೆ ಅಂತ ಅರ್ಥವನ್ನು ಮಾಡಬಾರ್ದು ಜೀವರು ಮುಕ್ತಿಯಲ್ಲಿ ತನ್ನ ಅಧೀನತೆಯಿಂದ ತಮ್ಮನ್ನು ಬಿಡಿಸ್ಕೊಂಡು ಸ್ವತಂತ್ರರಾಗೋದಾಗಿದ್ದರೆ ಬುದ್ಧಿಶಾಲಿಯಾಗಿರ್ತಕ್ಕಂಥ ಸರ್ವಜ್ಞನಾಗಿರ್ತಕ್ಕಂಥ ಭಗವಂತ ಅವರಿಗೆ ಮುಕ್ತಿಯನ್ನೇ ಕೊಡ್ತಿರಲಿಲ್ಲ ಮುಕ್ತಿ ಕೊಡೋನು ಮುಕುಂದನಾಗಿರುವಂತಹ ಪರಮಾತ್ಮನೇ ಆದ್ದರಿಂದ ವಾಸುದೇವ ಏಕಪ್ರಕಾರದ ಈಶಾ ಅಂತ ಅನಿಸ್ಕೊಳ್ಳೋದ್ರಿಂದಲೇ ಜೀವರು ಏಕ ದಾಸರು ಅಂತ ಕರೆಸ್ಕೋತಾರೆ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಸೋಹಂ ಅಂತ ಉಪಾಸನೆ ಮಾಡುವವ ಶಿವೋಹಂ ಈ ರೀತಿಯಾಗಿ ಎಲ್ಲ ಹೇಳ್ತಾನೆ ದುಡ್ಡು ವಯಸ್ಸು ಎಲ್ಲ ಇದ್ದಾಗ ನಾನೇ ಶಿವ ಅಂತ ಉಪಾಸನೆ ರೋಗ ಮೃತ್ಯುಂಜಯಾರ್ಚಕ ರೋಗ ಬಂದಾಗ ಶಿವನನ್ನು ಮತ್ತೆ ಪೂಜೆ ಮಾಡಲಿಕ್ಕೆ ಹೋಗ್ತಾನ ಅವನೇ ಈಶ ಆಗಿದ್ದರೆ ಅವನೇ ಒಡೆಯ ಆಗಿದ್ರೆ ಅವನಿಗೆ ರೋಗವೂ ಬರಬಾರ್ದಾಗಿತ್ತು ಒಂದೊಮ್ಮೆ ರೋಗ ಬಂದಿದ್ದರೆ ಶಿವೋಹಂ ಅಂತ ನಾನೇ ಶಿವ ಅಂದಮೇಲೆ ಮತ್ತೆ ರುದ್ರನನ್ನು ಮತ್ತು ಪ್ರತ್ಯೇಕವಾಗಿ ಪೂಜೆ ಮಾಡುವಂಥ ಪ್ರಸಕ್ತಿಯಲ್ಲಿರ್ತಿತ್ತು ಆದ್ದರಿಂದ ಅವನು ತಾನು ಹೇಳಿದ್ದನ್ನು ತಾನೇ ಸಮರ್ಥನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲದೆ ಇದ್ದಂಗೆ ಗೊಂದಲದಲ್ಲಿ ಸಿಕ್ಕಿ ಒದ್ದಾಡ್ತಾನೆ ಈ ಸುಮಾರ್ಗವ ಬಿಟ್ಟು ಸೋಹಂ ಉಪಾಸನೆ ಕೈ ಈ ಸುಮಾರ್ಗ ಅಂದರೆ ಉತ್ತಮವಾಗಿರ್ತಕ್ಕಂಥ ಉಪಾಸನಾ ಮಾರ್ಗ ದಾಸೋಹಮ್ ಅಂತ ಉಪಾಸನೆ ಮಾಡುವ ಮಾರ್ಗ ಇದೆಯಾ ಅದು ಸುಮಾರ್ಗ ಅದನ್ನ ಬಿಟ್ಟು ಸೋಹಂ ಅಂತ ಉಪಾಸನೆ ಮಾಡುವಂಥ ದುರ್ಮಾರ್ಗ ನರನಿಗೆ ಬೇಡ ಸೋಹಂ ಅನ್ನುವ ಮಾಯಾವಾದಕ್ಕೆ ಯಾವ ಶ್ಮೃತಿ ಶ್ರುತಿ ಸ್ಮೃತಿ ಯುಕ್ತಿಗಳ ಸಮ್ಮತಿ ಕೂಡ ಒಪ್ಪಿಗೆ ಕೂಡ ಇಲ್ಲ ಅಚ್ಚುತ ಪ್ರೇಕ್ಷಾಚಾರ್ಯರಿಗೆ ಅವರು ಹೇಳ್ತಾರೆ ನಮ್ಮ ಗುರುಗಳಿಗಾಗಲಿ ಅಥವಾ ಅವರಿಗಿಂತ ಪ್ರಾಚೀನರಾಗಿರ್ತಕ್ಕಂಥ ಯಾರು ಒಬ್ಬರಿಗೂ ಐಕ್ಯ ಅನ್ನೋದು ಯಾವತ್ತೂ ಸಾಕ್ಷಾತ್ಕಾರ ಆಗಿಯೇ ಇಲ್ಲ ಉತ್ತಮವಾಗಿರ್ತಕ್ಕಂಥ ಉಪಾಸನಾ ಮಾರ್ಗವನ್ನು ತಿಳಿಲಿಕ್ಕೆ ನೀನು ಮುಕುಂದನನ್ನೇ ಭಜಿಸು ಅಂತ ಈ ರೀತಿಯಾಗಿ ಉಪದೇಶವನ್ನು ಮಾಡಿದ್ರಂತೆ ತ್ರಿವಿಕ್ರಮಾಚಾರ್ಯರಿಗೂ ಅವರ ತಂದೆ ಏಕಾಂತದಲ್ಲಿ ಹೇಳಿದ್ರಂತೆ ಬಹಳ ಚೆನ್ನಾಗಿ ವಿಚಾರ ಮಾಡಿ ನಿನಗೆ ಒಂದು ರಹಸ್ಯವನ್ನು ಹೇಳ್ತಾ ಇದ್ದೀನಿ ಅದೇನು ಅಂದರೆ ಕಲಿಯುಗದಲ್ಲಿ ಕೃಷ್ಣವರ್ಣನಾಗಿರ್ತಕ್ಕಂಥ ಭಗವಂತನನ್ನೇ ಕೃಷ್ಣವರ್ಣಂ ಕಲೌ ಕೃಷ್ಣಂ ಅಂತ ಭಾಗವತ ಹೇಳುವಂತೆ ಸಗುಣೋಪಾಸನೆಯನ್ನೇ ಮಾಡಬೇಕು ಗುಣಪೂರ್ಣನಾಗಿರ್ತಕ್ಕಂಥ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಅವನೇ ಮೋಕ್ಷವನ್ನು ಕೊಡಲಿಕ್ಕೆ ಇರತಕ್ಕಂಥ ಏಕೈಕ ಸ್ವತಂತ್ರ ವ್ಯಕ್ತಿ ಅಂತ ತಿಳಿಸಿದ್ರೆ ಸೋಹಂ ಉಪಾಸನೆಯ ಗೈವನರ ದೇಹಜ ದೈಹಿಕ ಕ್ಲೇಷಗಳು ಬರಲು ಅವನೇಕೆ ಬಿಡಿಸಿಕೊಳ್ಳ ಪರಮಾತ್ಮನನ್ನು ಸರ್ವೋತ್ತಮತ್ವೇನ ಉಪಾಸನೆಯನ್ನು ಮಾಡೋದನ್ನು ಬಿಟ್ಟು ಸೋಹಂ ಉಪಾಸನೆಯನ್ನೇ ಮಾಡ್ತೀನಿ ಅಂತ ಹೇಳುವಂತಹ ವ್ಯಕ್ತಿ ದೇಹಜ ಅಂದರೆ ಶರೀರದಲ್ಲಿ ಉಂಟಾಗ್ತಕ್ಕಂಥ ಮತ್ತು ದೈಹಿಕ ಅಂದರೆ ಶರೀರದ ಒಂದೊಂದು ಪ್ರದೇಶದಲ್ಲಿ ಉಂಟಾಗುವಂತಹ ಕ್ಲೇಶಗಳು ಬಂದಾಗ ತಲೆನೋವು ಹಲ್ಲುನೋವು ಇತ್ಯಾದಿ ಅದನ್ನು ಅವನೇ ಯಾಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಸೋಹಂ ಉಪಾಸನೆ ಮಾಡುವ ಸಂದರ್ಭದಲ್ಲಿ ಉಪಾಸಕ ತಾನೇ ಪರಬ್ರಹ್ಮ ಅಂತ ಹೇಳ್ಕೊತಾನೆ ಆದರೆ ಪರಬ್ರಹ್ಮನಿಗೆ ದೈಹಿಕವಾಗಲಿ ದೈಹಿಕವಾಗಲಿ ಯಾವ ರೋಗವೂ ಕೂಡ ಇಲ್ಲ ಅವನು ತಾನೇ ಎಲ್ಲ ರೋಗಗಳನ್ನು ಬಿಡಿಸ್ಕೊಂಡಿರ್ತಾನೆ ಉಪಾಸಕರು ಮಾತ್ರ ದೇಹದಲ್ಲಿ ಸರ್ವತ್ರ ಪೀಡೆ ಉಂಟು ಮಾಡುವ ನಾನಾ ರೀತಿಯಾಗಿರ್ತಕ್ಕಂಥ ದೈಹಿಕ ರೋಗವನ್ನು ಅನುಭವಿಸ್ತಾರೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನು ಪರಿಹಾರ ಆಗಬೇಕು ರೋಗ ಉಪಶಮನ ಆಗಬೇಕು ಅಂತಾದರೆ ವೈದ್ಯರ ಕಡೆಗೆ ಹೋಗ್ತಾರೆ ಸ್ವಲ್ಪ ಜಾಸ್ತಿ ಉಂಡ್ರೂ ಕಷ್ಟ ಊಟ ಮಾಡದೇ ಇದ್ದರೂ ಕಷ್ಟ ಹೀಗೆ ಅದೇ ಪರಬ್ರಹ್ಮ ನಾರಾಯಣ ಪರಮಾತ್ಮ ಲಯದಲ್ಲಿ ಇಡೀ ಬ್ರಹ್ಮಾಂಡವನ್ನು ನುಂಗಿಯೂ ಕೂಡ ಆನಂದದಿಂದ ಲಕ್ಷ್ಮೀದೇವಿ ಜೊತೆಗೆ ವಿಹಾರವನ್ನೇ ಮಾಡ್ತಾನೆ ವೈಕುಂಠ ವರ್ಣನೆಯಲ್ಲಿ ವಾದರಾಜರು ಹೇಳ್ತಾರೆ ಬ್ರಹ್ಮದೇವರ ನೂರು ವರ್ಷ ನಾರಾಯಣನಿಗೆ ಒಂದು ನಿಮಿಷ ಅವನು ಒಂದೊಂದು ನಿಮಿಷಕ್ಕೆ ಒಂದೊಂದು ಬ್ರಹ್ಮಾಂಡವನ್ನೇ ನುಂಗಿ ನೀರು ಕುಡಿಯುವಂತಹ ಶಕ್ತಿಯನ ಶಕ್ತಿಯನ್ನು ಹೊಂದಿದಾನೆ ಸಾಮರ್ಥ್ಯವನ್ನು ಹಾಗೆ ಮಾಡಿ ಹಾಯಾಗಿ ಇರ್ತಾನೆ ನಾನೇ ನಾರಾಯಣ ಅಂತ ಅಹಂಕಾರ ಜೀವ ಒಂದಿಷ್ಟು ಅನ್ನ ಹೆಚ್ಚಾಗಿ ಉಂಡ್ರೆ ಒಂದು ಎರಡು ತುತ್ತು ಜಾಸ್ತಿ ಆದರೆ ಹೊಟ್ಟೆ ನೋವು ತಲೆ ಸುತ್ತಿ ಎಲ್ಲ ಬಂದು ಒದ್ದಾಡ ತನಗೆ ಬಂದಿರತಕ್ಕಂಥ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳದೆ ಒದ್ದಾಡಿ ಕೊನೆಗೆ ವೈದ್ಯರ ಕಡೆ ಹೋಗ್ತಾನೆ ಒಂದೊಂದು ನಿಮಿಷದಿ ಅಂದದಲ್ಲಿ ಉಂಡು ತೇಗಿ ಎಂದಿನಂತಿಪ್ಪ ಮುಕುಂದನೆ ತ ಒಂದಿಷ್ಟು ಅನ್ನ ಅಧಿಕವಾದರೆ ನೊಂದು ತಲೆ ಸುತ್ತಿ ದಂಧುಗವನುಂಬ ಜೀವವೃಂದವೆತ್ತ ಸಂಸ ಆದ್ದರಿಂದ ಜೀವ ಮತ್ತು ಪರಮಾತ್ಮನಿಗೆ ವೈಲಕ್ಷಣ್ಯ ಇದೆ ಆದ್ದರಿಂದ ಪರಮಾತ್ಮನೇ ಈಶಾ ಜೀವರು ದಾಸ ಆದ್ದರಿಂದ ಜ್ಞಾನಿಗಳಿಂದ ಸುಮಾರ್ಗ ಯಾವುದು ಅಂತ ತಿಳ್ಕೊಂಡು ಸರಿಯಾಗಿ ಉಪಾಸನೆಯನ್ನು ಮಾಡಿದ್ರೆ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಅದೇ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ತಿಳಿಸ್ತಾರೆ ಉದ್ದೇಶದಿಂದ ಶಕ್ತವಾದ ಅಜ್ಞಾನವನ್ನೇ ಉಪಾಸನೆ ಮಾಡಬಾರ್ದೇಕೆ ಅಶಕ್ತವಾಗಿರ್ತಕ್ಕಂಥ ಜ್ಞಾನರೂಪವಾದ ತನ್ನನ್ನೇ ಸತ್ಯಂ ಜ್ಞಾನಮ ಅನಂತಂ ಬ್ರಹ್ಮ ಸೋಹಂ ಅಂತ ಯಾಕೆ ಉಪಾಸನೆ ಮಾಡ್ತಾನೆ ಅಂತ ಪ್ರಶ್ನೆ ಬರತ್ತೆ